ಏಳು ಸುಖ ಮರುದಿನ ಆಲಂಬಿನಿಯು ತಾಯಿಯೊಡನೆ ಕರ್ಮವಿಚಾರವಾಗಿ ಪ್ರಸ್ತಾಪ ಮಾಡಿ ಗಂಡನು ತನಗೆ ಹೇಳಿದುದನ್ನೆಲ್ಲವನ್ನೂ ಹೇಳಿದಳು ತಾಯಿಗೆ ಆಶ್ಚರ್ಯವಾಗಲಿಲ್ಲ ನೀನು ಮಾಡಿದದೋ ಸರಿ ದೇಹವೇ ನಾನು ಎಂದುಕೊಳ್ಳುವವರ ಮಾತು ಬೇರೆ ದೇಹವು ನಾನು ಎನ್ನುವುದು ಬೇರೊಂದಿದೆ ಎಂದು ನಂಬಿರುವವರು ಹೀಗೆ ಮಾಡಬೇಕು ನಿಜ ಹೆಣ್ಣು ಜನ್ಮ ಹುಟ್ಟುತ್ತಲೇ ನಾಚಿಗೆ ಹೊದಿಕೆಯನ್ನೇ ಹೊತ್ತೇ ಹುಟ್ಟಿದೆ ಹಾಗೆಂದ ಹುಟ್ಟಿದ ಮನೆಗೆ ದ್ರೋಹ ಬಗೆಯುವುದು ಆದರೆ ಹುಟ್ಟಿದ ಮನೆಗೂ ದ್ರೋಹವಾದೀತು ಆದ್ದರಿಂದ ನೀನು ಮಾಡಿದದು ಸರಿ ಹೆರಿಗೆ ಮನೆಯನ್ನು ಎಲ್ಲಿ ಮಾಡಬೇಕು ಹೇಳಿದ್ದೀರಿ ಅದು ಮೊದಲು ಹೇಳು ನಡುಮನೆಯಲ್ಲಿ ಒಂದು ಮೂಲೆಯಲ್ಲಿ ತೆರೆಗಳನ್ನು ಕಟ್ಟಿ ಮಾಡುವುದು ಸರಿ ಅಲ್ಲೇ ಮಾಡಿ ಅದಕ್ಕೆ ಎರಡು ಕಡೆಯಿಂದ ದಾರಿ ಇರದೆ ಮಗು ಹುಟ್ಟುತ್ತಲೋ ನಾನು ಸೋಲ್ಗಿತಿಯನ್ನು ಒಂದು ದಾರಿಯಿಂದ ಈಚೆಗೆ ಕರೆದುಕೊಂಡು ಬಂದು ಬಿಡ್ತೇನೆ ಇನ್ನೊಂದು ದಾರಿಯಲ್ಲಿಂದ ನಿನ್ನ ಗಂಡನು ಬಂದು ಕರ್ಮವನ್ನು ಮುಗಿಸಿಕೊಂಡು ಹೋಗಿದೆ ಅವರು ಹೊರಟು ಹೋಗುತ್ತಲೋ ನೀನು ನನ್ನನ್ನು ಕೂಗು ನಾನು ಸೋಲ್ಗಿತ್ತಿಯೊಡನೆ ಬಂದು ಮುಂದಿನ ಕೆಲಸವೆಲ್ಲ ಮುಗಿಸಿಕೊಳ್ಳುವೆನು ಆ ದಿನ ಪಂಚಮಿ ಕರ್ಮಕ್ಕೆ ಬೇಕಾಗುವ ಚಿನ್ನ ತುಪ್ಪ ಜೇನುಗಳು ಸಿದ್ಧವಾದವು ಹೆಂಗಸರು ಕರ್ಮಕ್ಕೆ ಒಪ್ಪಿರುವುದರಿಂದ ಕರ್ಮಕ್ಕೆ ಇದ್ದ ಅಡ್ಡಿಯು ತಿನ್ನು ದೇವರಾತನು ಬಹು ತೃಪ್ತನಾಗಿದ್ದನು ಆಲಿಂಬರಿಗೆ ಆಯಾಸು ಹೆಚ್ಚು ಹೆಚ್ಚಾಗುತ್ತಾ ಬಂತು ಕುಳಿತರೆ ಹೇಳುವುದು ಎದ್ದರೆ ಕುಳಿತುಕೊಳ್ಳುವುದು ಕಷ್ಟವಾಯಿತು ದೇವರಾತನು ಅದನ್ನು ಕಂಡು ಅಗ್ನಿಪರಿಚರ್ಯನ್ನು ತಾನೇ ವಹಿವಹಿಸಿಕೊಂಡನು ತಾನು ಜಯಂತಿಯ ಮಗಳಿಗೆ ತಾಯೋ ತಾಯಿ ಜಯಂತಿಯ ಮಗಳಿಗೆ ಬಿಸಿ ನೀರು ಎರೆಯುತ್ತಾ ಗರ್ಭವೂ ಜಾರಿದೆ ಇನ್ನು ಎರಡು ದಿನವೋ ಮೂರು ದಿನವೋ ಅಷ್ಟೇ ಎಂದಳು ಮಗಳು ಅವರ ಮಾತಿನಂತೆ ಆದರೆ ನಾಳೆಯೇ ಜನನವಾಗಬೇಕು ಎಂದಳು ತಾಯಿಯು ಆದರೂ ಹಾಗೂ ಆಗಬಹುದು ಆದರೆ ಮಗು ನೀನು ಮಾತ್ರ ಏನು ಮಗು ನೀನು ಮಾತ್ರ ಏನು ಅಂದ್ಕೋಬೇಡ ಆಲಂಬಿ ಒಳ್ಳೆಯ ಭೂತ ಮಗುವು ಆಗುತ್ತೆ ಎಂದಳು ಇಬ್ಬರು ನಕ್ಕರು ಗುರುವಾರ ಬೆಳಗ್ಗಾಯಿತು ನಡುಮನೆಯಲ್ಲಿ ಒಂದು ಮೂಳೆಯಲ್ಲಿ ಹೆರಿಗೆಯ ಮನೆಯೂ ಸಿದ್ಧವಾಯಿತು ತಾಯಿಯು ಬಾನ್ ಬಾಣಂತಿಯ ಹಾಸಿಗೆ ಹಾಸಿಗೆ ಮೊದಲಾದವನ್ನೆಲ್ಲ ಸಿದ್ಧ ಬೇಗ ಎಲ್ಲರೂ ಊಟ ಮಾಡಿ ಮಾಡಿದರು ಗರ್ಭಿಣಿಯು ಊಟದ ಶ್ವಾಸ ಮುಗಿಸಿದಳು ಮಧ್ಯಾಹ್ನ ಸೂರ್ಯನು ನೆತ್ತಿಯ ಮೇಲಿಂದ ಪಶ್ಚಿಮಕ್ಕೆ ಇಳಿಯುವ ವೇಳೆಗೆ ಬೆಳಗಿನಿಂದ ಆಗಾಗ ಕಾಣಿಸುತ್ತಿದ್ದ ನೋವು ಬಲವಾಯಿತು ಕೂಡಲೇ ಮಜ್ಜಿಗೈಯನ್ನು ಊಟ ಮಾಡುತ್ತಿದ್ದ ತಾಯಿಯ ತಾಯಿಯು ಊಟವನ್ನು ಬಿಟ್ಟು ಕೈ ಓಡಿಬಂದಳು ಆಲಿಯು ಬಹಳ ಹೊತ್ತು ನೋವು ತಿನ್ನಲಿಲ್ಲ ತಾಯಿಯನ್ನು ಹೊರಗೆ ಕುಳಿತಿದ್ದ ಹಾಗೆ ಮತ್ತೊಂದು ನೋವು ಬಂತು ಅದರೊಡನೆ ಜಲೋದಯ ಶಿರೋದಯಗಳೆರಡೂ ಏಕಕಾಲದಲ್ಲಿ ಆದವು ಇನ್ನೊಂದು ಗಳಿಗೆಯೊಳಗಾಗಿ ಮಗುವು ಲೋಕಕ್ಕೆ ಬಂದಿತು ತಾನು ಬಂದ ಗುರುತೋ ಎನ್ನುವಂತೆ ಅತ್ತಿತು ಶ ಜಾಯಂತಿಯು ಮಗಳಿಗೆ ಹೇಳಿದಂತೆ ಸುಳುಗಿತಿಯನ್ನು ಕರೆದುಕೊಂಡು ಹೊರಕ್ಕೆ ಹೊರಕ್ಕೆ ಮತ್ತೊಂದು ಬಾಗಿಲಿಂದ ದೇವರಾತನು ಒಳಕ್ಕೆ ಬಂದರು ಆಚಾರ್ಯನು ಮಗನ ಭುಜವನ್ನು ಮುಟ್ಟಿ ದೇವಿ ಸರಸ್ವತಿಯು ನಿನಗೆ ಮೇಧೆಯನ್ನು ಕೊಡಲಿ ಇಂದನು ನಿನಗೆ ಮೇಧೆಯನ್ನು ಕೊಡಲಿ ಎಂಬ ಅರ್ಥದ ಮಂತ್ರವನ್ನು ಉಚ್ಚರಿಸಿದನು ಮಗುವಿನ ತಾಯಿಯನ್ನು ಕುರಿತು ಅರುಂಧತಿಗೆ ಸಮನಾದವಳೆ ನೀನು ಸ್ತೋತ್ರ ಪಾತ್ರಳು ವೀರಪುತ್ರನನ್ನು ಪಡೆದ ವೀರಮಾತೆಯೇ ವೀರಮಾತೆಯೇ ನಿನಗೆ ಮಂಗಳವಾಗಲಿ ಎಂದು ಅಭಿನಂದಿಸಿ ಹೊರಟನು ಅಲ್ಲಿಂದ ಹೊರಟು ನಾನಿನ್ನು ಹೋಗಿ ಸ್ನಾನ ಮಾಡುವೆನು ಮಗದಾದ ಮೇಲೆ ನಿಂತಿದ್ದು ನಿಂತ ಹಾಗೆ ಹಾಗೆಯೇ ನೀರಿನಲ್ಲಿ ಧುಮುಕಿ ಸ್ನಾನ ಮಾಡಬೇಕಂತೆ ಆ ನೀರು ಎಷ್ಟು ಮೇಲಕ್ಕೆ ಹರಿದರೆ ಅಷ್ಟು ಅಕ್ಷಯಗಳಾದ ಲೋಕಗಳು ಪಿತೃಗಳಿಗೆ ಆಗಿ ನಮ್ಮ ಪಿತೃಋಣವು ಇರುವುದಂತೆ ನೀನು ಇಲ್ಲಿ ಮಗುವಿಗೆ ಸ್ತನ್ಯವನ್ನು ಕೊಡುವಾಗ ಮರ್ಯಾದೆ ಸರಸ್ವತಿಯನ್ನು ಧ್ಯಾನಿಸು ಎಲೋ ಸರಸ್ವತಿ ದೇವಿಯೇ ಸರ್ವ ಪ್ರಾಣಗಳಿಗೂ ಅನ್ನ ಪ್ರದಾ ಪ್ರಧಾರ್ಥವಾದುದು ನಿನ್ನ ಸ್ಥಾನವು ರತ್ನಗಳನ್ನು ಧನವನ್ನು ಬಹುವಾಗಿ ಕೊಡುವುದು ನಿನ್ನ ಸ್ಥಳವು ನಿನ್ನ ಸ್ಥನವು ದೇವತೆಗಳಿಗೆಲ್ಲ ರಕ್ಷಣೆಯನ್ನು ಕೊಡುವುದು ನಿನ್ನ ಸ್ಥಳವು ಅದನ್ನೂ ಆ ಮಗುವಿಗೆ ಕೊಡು ಎಂದು ಆಕೆಯನ್ನು ಧ್ಯಾನಿಸಿ ಮಗುವಿಗೆ ಸ್ತನ್ಯವನ್ನು ಕೊಡು ಎಂದು ಕಟ್ಟು ಮಾಡಿ ಹೊರಕೆ ಹೋದನು ಆತನು ಈಚೆಗೆ ಬಂದ ಮೇಲೆ ಜಯಂತಿಯು ಸುಳಗತಿಯ ಸುಳುಗತಿಯು ಮತ್ತೆ ಬಂದು ಮಗುವಿಗೆ ಬೆಚ್ಚು ನೀರಿಟ್ಟು ನಾಳವನ್ನು ಕತ್ತರಿಸಿ ಅದಕ್ಕೆ ಮಾಡಬೇಕಾದದನ್ನೆಲ್ಲ ಮಾಡಿ ಮಗುವಿಗೆ ಸ್ತನ್ಯಪಾನ ಮಾಡಿಸಿ ತಾಯಿ ಮಕ್ಕಳನ್ನು ಮಲಗಿಸಿದರು ಈತ ಆಚಾರ್ಯನು ಸ್ನಾನ ಮಾಡಿ ಒಳಕೆ ಬರುವ ವೇಳೆಗೆ ಅರಮನೆಯಿಂದ ರಾಜಪುರೋಹಿತನು ರಾಜಪುರುಷನೊಡನೆ ಬಂದನು ರಾಜಪುರೋಹಿತನು ಉಳಕ್ಕೆ ಬರುತ್ತಿದ್ದಂತೆಯೇ ಆಚಾರ್ಯನು ಎದುರಾಗಿ ಬರಬೇಕು ರಾಜಪುರೋಹಿತರು ಬರಬೇಕು ದಯಮಾಡಿಸಬೇಕು ಎಂದು ಸ್ವಾಗತಿಸಿದನು ಭಾರ್ಗವನು ರಥದಲ್ಲಿ ರಾಜಪುರುಷನು ಬಂದಿದ್ದಾನೆ ಆತನನ್ನು ಬರಹೇಳಿ ಎಂದನು ಆಚಾರ್ಯನು ನೀರು ಸುರುತ್ತಿರುವ ಕೂದಲನ್ನು ಹಿಂಡಿಕೊಳ್ಳುತ್ತಾ ನನಗಾಗಿ ಆ ಕೆಲಸವನ್ನು ತಾವು ಮಾಡಿ ನಾನು ಮಡಿ ಮಡಿಬಟ್ಟೆಯಟ್ಟು ಬರುತ್ತೇನೆ ಎಂದು ಒಳಕ್ಕೆ ಹೋದನು ಆತನು ಈಚೆಗೆ ಬರುವ ವೇಳೆಗೆ ರಾಜಪುರುಷನು ಪುರೋಹಿತನು ಒಂದು ಕೊಣೆಯಲ್ಲಿ ಕುಳಿತಿದ್ದರು ಇಬ್ಬರು ಆಚಾರ್ಯಿಗೆ ವಂದಿಸಿ ರಾಜಿದರು ಶಿಶು ಜನನವಾಗುತ್ತಲೂ ಏನೂ ಶಂಕೆಯಿಲ್ಲದೆ ಮಾಡಬೇಕಾದ ಕರ್ಮಗಳನ್ನೆಲ್ಲ ವೈಭವವಾಗಿ ಮಾಡಿ ರಾಜಾಶೀರ್ವಾದ ಮಾಡಬೇಕು ಎಂದು ಹೇಳಿ ಹೇಳಿಬರಲು ಮಹಾರಾಜರು ತಮ್ಮಿಬ್ಬರನ್ನು ಕಳುಹಿಸಿದರು ಆಚಾರ್ಯನು ಮನೆಯಲ್ಲಿ ಸುಖ ಪ್ರಸವವಾಯಿತು ಗಂಡು ಮಗು ರಾಜ್ಞ ಗಂಡು ಮಗು ಲೋಪವಿಲ್ಲದೆ ಎಲ್ಲವನ್ನು ಕ್ರಮವಾಗಿ ನಡೆಸುತ್ತೇವೆ ನಾವು ಮಾಡುವ ಪ್ರತಿಯೊಂದು ಕರ್ಮದಿಂದಲೂ ಮಹಾರಾಜರಿಗೆ ಶ್ರೇಯಸ್ಸಾಗುತ್ತದೆ ಎಂಬುದು ನಿಸ್ಸಂದೇಹ ಎಂದು ಆಯ್ಕೆ ಮಾಡಿ ನಾನು ಸಕಾಲದಲ್ಲಿ ಬಂದು ದರ್ಶನ ಮಾಡುತ್ತೇನೆ ಎಂದರು